ತರಂಗ ವಿಶ್ವಾಮಿತ್ರರು ತಪಸ್ಗೆ ಕುಳಿತರು ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಶ್ವಾಸ ನಿರೋಧ ಮಾಡಿ ಪ್ರಾಣದೇವನ ದರ್ಶನ ಮಾಡಿ ಆದನ ಅಪಣೆಯನ್ನು ಪಡೆದು ಪ್ರಾಣಿಹೋತ್ರವನ್ನು ಆರಂಭಿಸಿದರು ಪ್ರಾಣಪಂಚಕಗಳು ಅಗ್ನಿಗಳಾಗಿ ಕುಳಿತು ಉರಿಯುತ್ತಿವೆ ಕ್ರಮವಾಗಿ ಜ್ವಾಲೆಗಳು ದೇಹದಿಂದ ಹೊರಹೊಮ್ಮಲು ಆರಂಭವಾಯಿತು ಶಾಂತವಾಗಿ ಹಿತವಾಗಿದ್ದರು ಇತರರಿಗೆ ಸಹಿಸಲು ಅಸಾಧ್ಯವಾಗಿ ಆ ಜ್ವಾಲಾಮಂಡಲವು ನದಿಯ ತೀರದಿಂದ ನದಿಯ ಜಲಕ್ಕೂ ವ್ಯಾಪಿಸುವಂತಾಗಲು ಭಗವಾನರು ಪ್ರಾಣದೇವನನ್ನು ಅನುಸಂಧಾನ ಮಾಡಿ ಆತನಿಗೆ ಈ ವಿಷಯವನ್ನು ನಿವೇದಿಸಿದರು ಭಗವಾನ್ ನನ್ನ ಹೆಸರು ವಿಶ್ವಾಮಿತ್ರ ನಿನ್ನ ದಯೆಯಿಂದ ನನ್ನ ಹೆಸರು ಸಾರ್ಥಕವಾಗಲಿ ಈಗ ನಡೆಯುತ್ತಿರುವ ಅಗ್ನಿಹೋತ್ವದ ಫಲವಾಗಿ ಈ ದೇಹದಿಂದ ಜ್ವಾಲಗಳು ಏಳುತ್ತಿವೆ ಈ ಜ್ವಾಲಗಳು ನನಗೆ ಹಿತವಾಗಿಯೇ ನನಗೆ ಶಾಂತವಾಗಿಯೇ ಕಾಣುತ್ತದೆ ಆದರೂ ನೀರು ಕಾಯುತ್ತಿದೆ ಕಾದ ನೀರಿನಿಂದ ಈ ಜಲಚರಗಳಿಗೆ ಅಪ್ರಿಯವಾದಂತೆಯೇ ಈ ಮುಂದೆ ಕೇಚರ ಭೂಚರಗಳಿಗೂ ಅಪ್ರಿಯವಾದೀತು ವಿಶ್ವಕ್ಕೆ ಬ್ರಾಹ್ಮಣ್ಯವನ್ನು ಸಂಪಾದಿಸಲು ಹೊರಟಿರುವ ನನ್ನಿಂದ ಮೊದಲು ಉಪಕಾರವೆಂದರೆ ಇತರರಿಗೆ ಅಪ್ರಿಯವೇ ಆದ್ದರಿಂದ ಇದನ್ನು ತಪ್ಪಿಸಬೇಕು ಪ್ರಾಣದೇವನು ನಕನು ಭಗವಾನ್ ವಿಶ್ವಾಮಿತ್ರರು ಸುಡದಿದ್ದ ಬೆಂಕಿಯನ್ನು ಹುಡುಕುತ್ತಿದ್ದಾರೆ ಆಗಲಿ ಅದಕ್ಕೂ ದಾರಿ ಇದೆ ಇನ್ನು ಮೇಲೆ ಪ್ರಾಣಾದಿ ಪಂಚಕವನ್ನು ಪಂಚಕವಾಗಿ ಧ್ಯಾನಿಸದೆ ಏಕಾಂಡವಾಗಿ ಧ್ಯಾನ ಮಾಡಿ ಹಾಗೆ ಏಕಾಂಡವಾಗಿ ಮಾಡುವ ಧ್ಯಾನವು ಸತ್ವದಲ್ಲಿ ಪರಿಣಾಮವಾಗಿ ಸರ್ವಹಿತವಾಗುವುದು ಎಂದು ಅಪ್ಪಣೆಯಾಯಿತು ಭಗವಾನ್ ವಿಶ್ವಾಮಿತ್ರರು ಏಕಾಂಡ ಧ್ಯಾನವನ್ನು ಆರಂಭಿಸಿದರು ಮೊದಲು ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ಆತನ ಅಪ್ಪಣೆಯಿಂದ ಪಂಚಕವನ್ನು ಕಂಡು ಅವರನ್ನು ಯಥಾವಧಿಯಾಗಿ ಅರ್ಚಿಸಿ ಅವರ ಅಪ್ಪಣೆಯಿಂದ ಅವರು ಐವರನ್ನು ಸಮಷ್ಟಿಯಾಗಿ ಅರ್ಚಿಸಿದರು ಐದು ಅಗ್ನಿ ಐದು ಒಟ್ಟಾಗಿ ಒಂದೇ ಅಗ್ನಿಯಾಯಿತು ಅಗ್ನಿಯ ಧ್ಯಾನದಲ್ಲಿ ವಿಶ್ವಾಮರು ಬಾಹ್ಯ ಪ್ರಪಂಚವನ್ನು ಮರೆತುಕೊಳ್ಳಿದರು ಅದಷ್ಟೋ ಹೊತ್ತು ಹೀಗೆ ಏಕಾಂತವಾಗಿ ಕುಳಿತಿರಲು ಹಠಾತ್ ಅವರನ್ನು ಯಾರೋ ಎಬ್ಬಿಸಿದಂತಾಯಿತು ಕಣ್ಣು ಬಿಟ್ಟು ನೋಡಿದರೆ ಒಬ್ಬರು ವೃದ್ಧರಲ್ಲದಿದ್ದರೂ ವೃದ್ಧರ ತೇಜಸ್ಸುಳ್ಳವರು ಎದುರಿಗೆ ನಿಂತಿದ್ದಾರೆ ದೇಹವೆಲ್ಲವೂ ಊದಿದ ಬೆಳ್ಳಿಯಿಂದ ಮಾಡಿದ ಹೊಳಪಿದ ಹೊಳಪಿಕ್ಕಿದಂತಿದೆ ಕಣ್ಣುಗಳೆರಡು ಎರಡು ಬಿಳಿಯ ವಜ್ರದ ಹಲಗೆಗಳಿಗೆ ಎರಡು ಗೋಮೇರಿಕ ಇಟ್ಟದಂತಿದೆ ಬೆಟ್ಟದ ಶಿಖಿರದಲ್ಲಿರುವ ಶಿಖರದಲ್ಲಿರುವ ಸರೋವರದ ತಿಳಿಯೂ ಪ್ರಸನ್ನತೆಯೂ ಗಾಂಭೀರ್ಯವೂ ಆ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದು ನೋಡುವವರಿಗೆಲ್ಲ ಅನುಗ್ರಹ ಮಾಡುವ ಅನುಗ್ರಹ ಮೂರ್ತಿಯಂತಿವೆ ಎಲ್ಲಿ ನೋಡಿರುವಂತಿದೆ ವಿಶ್ವಾಮಿತ್ರರಿಗೆ ನೋಡುತ್ತಿದ್ದ ಇದು ದಿವ್ಯ ದೇಹ ಎಂದು ತಿಳಿಯುದು ಯಾರು ಏನು ಎಂಬ ಆ ವಿಚಾರ ಆಮೇಲಾಗಲಿ ಎಂದುಕೊಂಡು ತಕ್ಷಣವೇ ಮಾನಸ ಪೂಜೆಯನ್ನು ಒಪ್ಪಿಸಿದ್ದರು ಈ ಸಲದ ವಿಚಿತ್ರವೆಂದರೆ ಇವರು ಸಂಕಲ್ಪ ಮಾಡಿದ ಬಾಯಿಂದ ಮಾತು ಹೊರಡುವ ವೇಳೆಗಾಗಲೆ ಅಲ್ಲಿ ಆ ಕಾರ್ಯಕ್ಕೆ ಬೇಕಾದ ಸಾಧನೆಗಳೆಲ್ಲ ಒದಗಿ ಆಯಾ ಕಾರ್ಯವಾಗುವುದನ್ನು ಕಣ್ಣು ನೋಡುತ್ತಿದೆ ಪೂಜೆಯನ್ನು ಒಪ್ಪಿಸಿಕೊಂಡು ಬಂದವರು ಭಗವನರಿಗೆ ಆಯಾಸವಾಗಿರಬೇಕು ಲೋಕಾನುಗ್ರಹ ಮಾಡಬೇಕೆಂದವರಿಗೆ ಆಯಾಸ ಎಂದಿಗೂ ತಪ್ಪಿದ್ದಲ್ಲ ಎಂದು ಆರಂಭಿಸಿದರು ವಿಶ್ವಾಮಿತ್ರರಿಗೆ ಈತನೇ ಕ್ಷೇತ್ರಪತಿಯಾದ ಬೃಹಸ್ಪತಿ ಇರಬೇಕು ಎಂದು ಅನಿಸಿತು ಅಲ್ಲದೆ ಹಿಂದೊಮ್ಮೆ ನೋಡಿದ ನೆನಪು ಇದ್ದೇ ಇರಬೇಕು ಎಂದು ಹೇಳಿತು ಎಂದೂ ಹೇಳಿತು ಮಾತನಾಡಿಸಿದರು ದೇವಗುರುಗಳಿಗೆ ಸುಖಾಗಮವನ್ನು ಬೃಹಸ್ಪತಿ ನಗುತ್ತಾ ಹೇಳಿದರು ಭಲೇ ವಿಶ್ವಾಮಿತ್ರ ಜಾಡೆಯನ್ನು ಹೇಳುವಲ್ಲ ಜಾಣನಾದೆ ನೀನೇನೋ ಕಣ್ಮುಚ್ಚಿ ಕುಳಿತಿರುವುದು ಎಂದು ಕೊಂಡಿರುವೆ ನೋಡಿದೆಯಾ ಅದನ್ನ ದೇವಗುರುವು ತಿರುಗಿಸಿದ ಕೈಯೊಳದೆ ತಿರುಗಿದ ಕಣ್ಣು ತನ್ನಂತೆಯೇ ಇರುವ ನೂರಾರು ಪ್ರತಿಕೃತಿಗಳು ತನ್ನಂತೆಯೇ ತಪೋನಿಷ್ಠರಾಗಿ ಕುಳಿತಿರುವುದನ್ನು ಕಂಡಿತು ಒಂದು ಗರಿಕೆಯ ಹುಲ್ಲು ಸರ್ವೋತ್ತಮ ಸರ್ವೋತೋಮುಖವಾಗಿ ಹೊರಟು ಹೋದ ಹೋದ ಕರೆಯಲ್ಲೆಲ್ಲ ಬೇರು ಬಿಟ್ಟುಕೊಂಡು ಒಂದೊಂದು ಮೂಲವಾಗುವಂತೆ ಕೊನ್ನಾರಿಗಿಡ್ಡೆಗಳು ಬಜೆಯ ಬೇರುಗಳು ಹಬ್ಬಿಕೊಂಡು ಹೋಗಿ ಗಂಟಿಗೊಂದು ಗಂಟಿಗೊಂದು ಗಡ್ಡೆಯಾಗುವಂತೆ ಸುತ್ತಮುತ್ತಲೂ ತನ್ನ ಪ್ರಾಣವಯ ಹರಿದು ಹೋಗಿ ಅಲ್ಲೊಂದು ಪ್ರತಿಕೃತಿಯಾಗಿ ಕುಳಿತಿರುವುದನ್ನು ಕಂಡು ವಿಶ್ವಾಮಿತ್ರರಿಗೆ ಅಪಾರವಾದ ಆಶ್ಚರ್ಯವಾಗಿ ಹೋಯಿತು ವಿಸ್ಮಯವಿಷ್ಠರಾಗಿ ಮೌನವಾಗಿ ಹೋದ ಭಗವಾನರನ್ನು ದೇವಗುರುಗಳೇ ಮತ್ತೆ ಮಾತಾಡಿಸಿದರು ಸುಖ ಎಂದು ಕೇಳುತ್ತಿರುವೆ ನಾನು ಪ್ರತಿ ಶುದ್ಧ ಪಂಚಮಿಯು ಇಲ್ಲಿಗೆ ಬಂದು ಹೋಗುವ ವಾಡಿಕೆ ಹೋದ ಸಲವೇ ನಾನು ಇದನ್ನು ಗಮನಿಸಬೇಕಾಗಿತ್ತು ಇರಲಿ ಎಂದುಕೊಂಡು ಹೊರಟು ಹೋದೆ ಈಗ ಏನು ಈ ಕ್ಷೇತ್ರವೆಲ್ಲ ನಿನ್ನದೇ ಆಗಿ ಹೋಗಿದೆ ಇತರರು ಬರುವುದಕ್ಕೂ ಅವಕಾಶವಿಲ್ಲದಂತೆ ನಿನ್ನ ಪ್ರಾಣ ಶಕ್ತಿಯನ್ನು ವಿವೂಹ ಕುಳಿತಿದ್ದೀಯಲ್ಲ ಮಿಕ್ಕವರು ಈ ಪುಣ್ಯ ನದಿಯ ಸ್ನಾನಕ್ಕೂ ಬರಬಾರದೇನು ವಿಶ್ವಾಮಿತ್ರರು ದೇವರು ದೇವಗುರುಗಳು ತೋರಿಸಿದ ದೃಶ್ಯ ಆಡಿದ ಮಾತು ಎರಡರಿಂದಲೂ ಮುಗ್ಧರಾದರು ದೇವ ಇಷ್ಟಾಗಲಿ ಮಾನವರು ಅಲ್ಪ ಬುದ್ಧಿಗಳು ಇಷ್ಟವಿಲ್ಲದೆ ಸಂಕಲ್ಪವಿಲ್ಲದೆ ಅಪರಾಧ ಮಾಡುವ ಜಾತಿ ಇದು ಕ್ಷಮಿಸಬೇಕು ಎಂದು ಕೈ ಮುಗಿದು ಹಾಗಲ್ಲ ಅಪರಾಧ ಮಾಡುವುದಕ್ಕೆ ಶಕ್ತಿ ಇರುವುದರಿಂದಲೇ ನಿಮ್ಮಿಂದ ಉಪಕಾರವೂ ಆಗುವುದು ಮನುಷ್ಯನು ಸ್ವತಂತ್ರದಿಂದಕೊಂಡು ಸ್ವೇಚ್ಛೆಯಾಗಿ ಹೊಟ್ಟರೆ ಆಗ ಅಪರಾಧ ಇಂದು ಮುಂದೆ ನೋಡಿದರೆ ಕಾರ್ಯಪರನಾದರೆ ಸ್ವಸಂಕಲ್ಪಕ್ಕಿಂತ ಹೆಚ್ಚಾಗಿ ಆಜ್ಞಾಪರನಾದಾಗ ಅವನಿಂದ ಲೋಕಕ್ಕೆ ಉಪಕಾರ ನಿನ್ನ ಸಂದೇಹವು ತಿಳಿಯಿತು ಪ್ರೇರಕವೂ ನಾವೇ ದೇವತೆಗಳು ಪ್ರೇರಿಸದಿದ್ದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಆದರೂ ನಮ್ಮದು ಕಾಣದ ಕೈ ಅದರಲ್ಲಿ ವಿಶ್ವಾಮಿತ್ರ ನೀನು ನನ್ನನ್ನು ಮೊದಲು ಈ ನಿನ್ನ ಪ್ರಾಣಶಕ್ತಿ ವ್ಯೂಹದಿಂದ ಪಾಲ್ ಮಾಡು ಇದು ನನ್ನನ್ನು ಹಿಡಿದು ನಿಶ್ಚೇಷ ನಿಶ್ಚೇಷ್ಟನನ್ನು ಮಾಡಿದೆ ನಾನು ನಿನ್ನನ್ನು ಇದಕ್ಕಾಗಲೇ ಎಬ್ಬಿಸಿದ್ದುದು ಅದನ್ನು ತಾವೇ ಹೇಳಿಕೊಡಬೇಕು ತಾನೆ ಹೌದು ಈಗ ಪ್ರಾಣಧ್ಯಾನ ಮಾಡುತ್ತಿದ್ದೀಯಲ್ಲ ಅದು ನಿನ್ನ ಹೃದಯ ಹೃದಯದಲ್ಲಿ ನಡೆಯುತ್ತಿರುವುದು ಅದು ಮುಖ್ಯ ಪ್ರಾಣಧ್ಯಾನ ಈ ಮುಖ್ಯ ಪ್ರಾಣದ ಧ್ಯಾನದಿಂದಲೇ ಹೀಗೆ ಪ್ರತಿ ಸೃಷ್ಟಿಕರ್ತನಾಗುವ ಯೋಗ್ಯತೆ ಬಂದದು ಆದರೆ ಅದು ನೀನು ಹಿಂದೆ ಮಾಡಬೇಕು ಎಂದು ಕೊಂಡಿದ್ದಂತೆ ಸಂಕಲ್ಪ ಪ್ರಭಾವವಲ್ಲ ಪ್ರಾಣವು ಬಲಿತು ಹೊರಬಿದ್ದು ಭೂತ ಪಂಚಕಗಳ ತನ್ಮಾತ್ರಕಗಳನ್ನು ಸುತ್ತಿನಿಂದ ಹೀರಿಕೊಂಡು ಬೇರೆ ಮೂರ್ತಿಗಳಾಗಿರುವುದು ಈ ಮುಖ್ಯ ಪ್ರಾಣ ಧ್ಯಾನದಿಂದ ಮುಂದೆ ಹೋಗಿ ಮೂಲ ಪ್ರಾಣಧ್ಯಾನವನ್ನು ಮಾಡು ಆಗ ಈ ಪ್ರಾಣ ವಿಜೃಂಭಣೆಯು ಉಪಶಾಂತವಾಗುವುದು ನನಗೂ ಬಿಡುಗಡೆಯಾಗುವುದು ವಿಶ್ವಾಮಿತ್ರರು ಮತ್ತೆ ಧ್ಯಾನೂಢರಾದರು ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ದೇವಗುರುವಿನ ಅಪ್ಪಣೆಯನ್ನು ತಿಳಿಸಿದರು ಪ್ರಾಣದೇವನ ನಗುತ್ತಾ ಹೇಳಿದನು ಈಗಾಗುವುದೆಂದು ನನಗೆ ತಿಳಿದಿತ್ತು ದೇವಗುರುಗಳೇ ಬಂದು ಬಳಸುವುದು ಸೊಗಸಾಗಿತ್ತು ನಮ್ಮ ಮುಂದಿನ ಕೆಲಸವೆಲ್ಲ ಸುಮ್ ಈಗ ಮೂಲ ಪ್ರಾಣವನ್ನು ಧ್ಯಾನಿಸು ಆದರೆ ಒಂದು ಎಚ್ಚಕೆ ದೇಹಾದ್ಯಂತವೂ ಧ್ಯಾನವಿರಲಿ ಹೃದಯದ ಸುತ್ತಿನ ನೂರೊಂದು ನಾಡಿಗಳಲ್ಲಿ ನನ್ನನ್ನು ಧ್ಯಾನಿಸುತ್ತಿದ್ದೆ ಈಗ ದೇಹಾದ್ಯಂತವೂ ಧ್ಯಾನ ನಡೆಯಬೇಕು ಅದಕ್ಕೆ ಮುಂಚೆ ದೇವಗುರುಗಳ ಅಪ್ಪಣೆ ಕೇಳು ಆತರಿಂದ ಮತ್ತೊಂದು ರಹಸ್ಯವು ನಿನಗೆ ಸಿಕ್ಕದಿದ್ದರೆ ಈ ಮೂಲ ಪ್ರಾಣ ಧ್ಯಾನವು ನಡೆಯುವುದಿಲ್ಲ ಭಗವಾನರು ಪ್ರಾಣದೇವರ ಅಪ್ಪಣೆಯಾದದನ್ನು ದೇವಗುರುಗಳಿಗೆ ಸಿಗಲು ತಿಳಿಸಿದರು ಅವರು ನಗುತ್ತಾ ಒಳ್ಳೆಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದ ಹಾಗೆ ಬಂದು ಸಿಕ್ಕಿಕೊಂಡು ದೇವರ ದೇವರ ರಹಸ್ಯಗಳನ್ನು ನಿನಗೆ ತಿಳಿಸಬೇಕಾಗಿರುತ್ತಲ್ಲ ಎಂದರು ದೇವ ನಿಜ ನೀವಾಗಿ ಸಿಕ್ಕಿಕೊಂಡಿಲ್ಲ ಕೃಪೆ ಮಾಡಿ ನಿಮ್ಮ ರಹಸ್ಯಗಳನ್ನೆಲ್ಲ ತಿಳಿಸಿ ಕೊಡದಿದ್ದರೆ ಇನ್ನಾರೂ ತಿಳಿಸಿಕೊಡುವವರು ಬ್ರಹ್ಮರ್ಷಿ ಪರಿಷತ್ತು ಅಪ್ಪಣೆ ಮಾಡಿದೆ ಅದಕ್ಕಾಗಿ ನಾನು ಬಂದಿದ್ದೇನೆ ದೊಡ್ಡ ಮನಸ್ಸು ಮಾಡಬೇಕು ಅಲ್ಲಯ್ಯ ನಿನ್ನ ಮಾತು ಹೇಳುತ್ತಿರುವ ಎಲ್ಲವೇ ಅಲ್ಲದೆ ನಾನು ಸಿಕ್ಕಿಕೊಂಡಿರುವುದೇನು ವಿಚಾರಿಸಿದೆಯಾ ಇಲ್ಲಿ ನೋಡು ನಿನ್ನ ಪ್ರಾಣಶಕ್ತಿಯ ತಪಬಲದಿಂದ ಬಲಿತು ನಾಗಪಾಶಗಳಾಗಿ ನನ್ನನ್ನು ಹಿಡಿದುಬಿಟ್ಟಿದೆ ಇದರಿಂದ ನನ್ನನ್ನು ಬಿಡಿಸಯ್ಯ ಎಂದು ಪರಿಷತ್ತಿನ ಅಪ್ಪಣೆ ಎನ್ನುತ್ತಿದೆಯಲ್ಲ ನ್ಯಾಯವೇ ಬಿಡಿಸಯ್ಯ ಎಂದರೆ ಪರಿಷತ್ತಿನ ಅಪ್ಪಣೆ ಎನ್ನುತ್ತಿದೆಯಲ್ಲ ನ್ಯಾಯವೇ ಪ್ರಭುವೇ ನೀನಾಗಿ ಬಿಡಿಸಿಕೊಳ್ಳುವ ಪ್ರಭುವು ನೀನೇ ಆಗಿ ನನ್ನೊಡನೆ ಆಟವಾಡುತ್ತಿರುವೆ ಏನು ಮಾಡಬೇಕು ಅಪ್ಪಣೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಆಗಲಿ ವಿಶ್ವಾಮಿತ್ರ ನೀನು ಹೆಸರಿನಿಂದ ಮಾತ್ರವಲ್ಲ ಮನೋಭಾವದಿಂದಲೂ ವಿಶ್ವಕ್ಕೆ ಆ ಮಿಥುನಾಗಿರುವೆ ಎಂದು ನಿನಗೆ ಇದನ್ನು ಹೇಳುತ್ತಿರುವೆನು ಇದೋ ಆ ದೇವತೆಗಳ ರಹಸ್ಯವು ವಿಶ್ವಕ್ಕೆ ಆರ್ಯತ್ವವನ್ನು ಕರುಣಿಸುವುದು ಆದರೆ ಎಚ್ಚರಿಕೆ ಇದನ್ನು ಶುದ್ಧ ಮನಸ್ಸನ್ನು ಶುದ್ಧ ಬುದ್ಧಿಯವನು ಮಾತ್ರ ಜೀರ್ಣಿಸಿಕೊಳ್ಳಬಲ್ಲನು ಇತರರಿಗೆ ಇದು ಕರಗತವೇ ಆದಾಗಿದ್ದರೂ ಫಲಿಸುವುದಿಲ್ಲ ಇದಕ್ಕೆ ನಿನ್ನ ಸಮ್ಮತಿಯುಂಟೋ ದೇವದೇವತೆಗಳು ತಮ್ಮ ರಹಸ್ಯವನ್ನು ಕಾಯ್ದುಕೊಳ್ಳಲು ಸಮರ್ಥನಾಗಿರುವಾಗ ನನ್ನ ಸಮತಿಯಿಂದ ಆಗಬೇಕಾದದ್ದೇನು ಅದೂ ಒಂದು ರಹಸ್ಯ ವಿಶ್ವಾಮಿತ್ರ ಈ ರಹಸ್ಯವನ್ನು ಭೇದಿಸುವ ಪರಮಶಿ ನೀನು ಹೀಗೆ ನನ್ನೊಡನೆ ಈ ನಿಬಂಧನಕ್ಕೆ ಒಪ್ಪಿದರೆ ಮುಂದೆ ಯಾರಾದರೂ ನಿನ್ನ ಮಂತ್ರವನ್ನು ದುರುಪಯೋಗ ಮಾಡಿದರೆ ಅದಕ್ಕೆ ಅವರೇ ಬದ್ಧರಾಗುವರು ಹಾಗಿಲ್ಲದೆ ಬಂಧ ವಿಮೋಚನೆ ಮಾಡಿ ಮಂತ್ರವನ್ನು ನೀನು ಪಡೆದರೆ ಅದನ್ನು ಯಾರು ದುರುಪಯೋಗ ನೀನೇ ಅದಕ್ಕೆ ಹೊಣೆಯಾಗಬೇಕಾಗುವುದು ಅಲ್ಲದೆ ಬಂಧ ವಿಮೋಚನೆಯಾದ ಮಂತ್ರವನ್ನು ನಾವು ಕೊಡುವುದಿಲ್ಲ ಆದ್ದರಿಂದಲೇ ಉಪನಿಷತ್ತಿನಲ್ಲಿರುವ ಧರ್ಮಗಳೆಲ್ಲ ತನ್ನಲ್ಲಿ ಬರುವವರೆಗೂ ಉಪನಿಷತ್ತು ಸಿದ್ಧಿಯಾಗದಿರುವುದು ಪ್ರಭು ಸ್ಪಷ್ಟವಾಗಿ ಹೇಳುವ ಅನುಗ್ರಹ ಮಾಡು ಈಗ ನೀವು ನನಗೆ ಕೃಪೆ ಮಾಡುವ ಮಂತ್ರವು ಯಾವುದು ಏನು ನಿಬಂಧನೆಯಿಂದ ಅದನ್ನು ಅನುಷ್ಠಾನ ಮಾಡಬೇಕು ಅದರ ಸಿದ್ಧಿ ಏನು ವಿಶ್ವಾಮಿತ್ರ ಪರಿಷತ್ತು ನಿನ್ನ ಮೂಲಕವಾಗಿ ಅಪೇಕ್ಷಿಸಿರುವುದು ಗಾಯತ್ರಿವೆಂಬ ಮಂತ್ರ ಅದನ್ನು ಅನುಷ್ಠಾನ ಮಾಡಲು ವಿಶ್ವಾಮಿತ್ರನಾಗಿರಬೇಕು ಅವು ಅವನನ್ನು ಬ್ರಾಹ್ಮಣನನ್ನು ಮಾಡುವುದು ಬ್ರಾಹ್ಮಣನೆಂದರೆ ಏನು ಎಂದು ಎನ್ವೆಯಾ ಅದನ್ನು ಹೇಳುವೆನು ಕೇಳು ಈಗ ಮನುಷ್ಯರೆಂದರೂ ಆಗ್ನೇಯರು ಎಂದರೆ ಯಾವಾಗಲೂ ಈ ದೇಹಕ್ಕೆ ಅನ್ನ ಪಾನಾದಿಗಳು ಭೋಗಗಳು ಬೇಕೇ ಜೊತೆಗೆ ಗಂಧರ್ವರು ಸೋಮನು ಮನುಷ್ಯ ದೇಹದಲ್ಲಿ ಮನೆ ಮಾಡಿಕೊಂಡಿರುವನು ಗಂಧರ್ವದಿಂದ ಕರ್ಮವು ಸೋಮನಿಂದ ಸಂಗ್ರಹವೂ ಪ್ರಬಲವಾಗಿರುವು ಗಂಧರ್ವರು ಸೋಮನು ಆ ಅಗ್ನಿಯು ಕಟ್ಟಿದ ಮನುಷ್ಯ ದೇಹ ಇವರು ಮೂವರ ಪ್ರಭಾವವನ್ನು ಮೀರಿ ಎಂದರೆ ಕಾಮವನ್ನು ಸಂಗ್ರಹವನ್ನು ಭೋಗವನ್ನು ದಾಡಿದವನು ಬ್ರಾಹ್ಮಣನು ಇದಕ್ಕಾಗಿ ಪ್ರಜಾಪತ್ಯ ಬ್ರಹ್ಮಚಾರ್ಯ ನಿಬಂಧನವು ಬ್ರಹ್ಮಚಾರಿಯಾಗಿ ಈ ಮಂತ್ರ ಕ್ರಮ ಕ್ರಮಾನುಷ್ಠಾನ ಮಾಡಿದ್ದ ಮಾಡಿದವನನ್ನು ಗಂಧರ್ವ ಸೋಮ ಅಗ್ನಿಗಳು ತಮ್ಮ ಕಟ್ಟುಬಿಚ್ಚಿ ಅನುಗ್ರಹ ಮಾಡುವರು ಇದೇ ವೃದ್ಧಿಯು ಇಂತಹವನನ್ನು ಆತ್ಮೋದ್ಧಾರ ಎನ್ನುವರು ಇವನಿಂದ ವಿಶ್ವದ ಉದ್ದಾರವು ಆಗುತ್ತದೆ ಸಿದ್ಧನಾಗರಿವೆಯಾ ಆಗಬಹುದು ಸರಿ ನೀನು ವಿಶ್ವದ್ವಾರ ಮಾಡುವನು ಎಂದೇ ನಿನಗೆ ವಿಶ್ವಾಮಿತ್ರನೆಂದು ನಾವು ಹೆಸರಿಟ್ಟಿದ್ದು ಅದು ಈಗ ಸಾರ್ಥಕವಾಯಿತು ಆ ಹೆಸರು ನಾನೇ ಇಟ್ಟುಕೊಂಡುದಲ್ಲವೇ ಭಗವಾನ್ ನೋಡಿದಿರಾ ದೇವತೆಗಳ ಕೈವಾಡುವನ್ನು ಅವರು ನಿಮ್ಮ ಮನಸ್ಸಿನ ಇದ್ದು ಸೂತಧಾರಿಗಳಾಗಿ ಸೂತ್ರಗಳನ್ನು ಎರಿ ನೀವು ಮನುಷ್ಯರು ಆ ಪ್ರೇರಣೆಯನ್ನು ಅರಿಯದೆ ನೀವೇ ಸಂಕಲ್ಪ ಮಾಡಿ ಬಲ್ಲವರಿಗಿಂತ ಹೆಚ್ಚಾಗಿ ಕುಣಿಯೋಗಿರಿ ಈಗ ನೋಡು ವಸಿಷ್ಠರೇ ನಿನಗೆ ನೇರವಾಗಿ ಕಾವೇರಿ ತೀರದಲ್ಲಿ ತಪಸ್ಸು ಮಾಡು ಎಂದೇಕೆ ಹೇಳಲಿಲ್ಲ ಅವರೇಕೆ ಭಗವಾನ್ ಅಗಸ್ತ್ಯರನ್ನು ಕಾಣು ಅವರು ಹೇಗೆ ನನ್ನನ್ನು ಕರೆದು ಈತನಿಗೆ ಬೇಕಾದದನ್ನು ಕೊಡಿ ಎಂದು ಕೇಳಲಿಲ್ಲ ಏಕೆ ನನ್ನ ಕ್ಷೇತ್ರಕ್ಕೆ ನಿನ್ನನ್ನು ಕಳುಹಿಸಿದರು ನೀನು ಲೋಪಾಮುದ್ರಾ ಅಗಸ್ಥ್ಯರು ಮಾತನಾಡಿಕೊಂಡ ದಿನವೇ ನಿನ್ನ ವಿಷಯವೆಲ್ಲ ನನ್ನ ಮನಸ್ಸಿಗೆ ಬಂತು ನಿನ್ನ ಪ್ರಾಣ ಶಕ್ತಿಯ ನಾನು ಸಿಕ್ಕಿಕೊಂಡೇನೆಲ್ಲ ಇದೂ ನಮ್ಮದೇ ಇದೋ ನೋಡು ನಾನೇ ಬಿಡಿಸಿಕೊಳ್ಳಬಲ್ಲೆ ಆದರೆ ನಾನೇ ಆದರೆ ನಾನು ನಿನ್ನ ವ್ಯೂಹವನ್ನು ಮುರಿದರೆ ಮತ್ತೆ ನೀನು ವ್ಯೂಹವನ್ನು ಕಟ್ಟಲಾರೆ ಅದಕ್ಕಾಗಿ ನೀನೇ ಬಿಡಿಸುವ ಎನ್ನುತ್ತಿದ್ದೇನೆ ಇನ್ನು ನಿನ್ನ ಕೈಲಾಗುವುದಿಲ್ಲವೆಂದು ನನಗೆ ಗೊತ್ತು ಇದು ನಿನ್ನ ಕೈ ಕೈಯಲ್ಲಾಗುವುದಿಲ್ಲ ಎಂದು ನನಗೆ ಗೊತ್ತು ನೋಡು ಈಗ ಹೃದಯದ ಸುತ್ತಲಲ್ಲಿರುವ ನೂರೊಂದು ನಾಡಿಗಳು ಧ್ಯಾನ ಮಾಡುತ್ತಿರುವ ದೇಹಾದ್ಯಂತವೂ ಈ ಧ್ಯಾನ ನಡೆಯಲಿ ಭೂಷಣನ್ನು ಧ್ಯಾನಿಸು ಭೂಷಣ ಅನುಗ್ರಹದಿಂದ ದೇಹಾದ್ಯಂತವೂ ಇರುವ ನಾಡಿ ಚಕ್ರಗಳಲ್ಲ ಶುದ್ಧವಾಗಿ ಪ್ರಾಣಶಕ್ತಿಯನ್ನು ಧರಿಸಲು ಶಕ್ತವೂ ಆಗುವು ಹಾಗೆ ಶುದ್ಧವಾದ ನಾದಿ ನಾಡಿ ಮಂಡಲವು ನಿನ್ನ ಮಹಾಪ್ರಾಣ ಧ್ಯಾನದಿಂದ ಸೃಷ್ಟಿಯಾದ ಮಹಾಶಕ್ತಿಯನ್ನು ಧಾರಣ ಮಾಡಬಲ್ಲದ್ದು ಪ್ರಾಣಶಕ್ತಿಯನ್ನು ಸೃಷ್ಟಿಸುವುದು ಮಹಾ ಪ್ರಾಣ ಧ್ಯಾನ ಹಾಗೆ ಸೃಷ್ಟಿಯಾದ ಶಕ್ತಿಯನ್ನು ಹೊರಬಿಡದೆ ದೇಹದಲ್ಲಿಯೇ ಸಂಗ್ರಹಿಸಿ ಧಾರಣೆಯ ಧಾರಣ ಮಾಡುವುದೇ ಮೂಲ ಪ್ರಾಣ ಧ್ಯಾನವು ನೀನು ಆ ಮೂಲ ಪ್ರಾಣವನ್ನು ಹಿಡಿಯಬೇಕಾದರೆ ಪೂಜನ ಅನುಗ್ರಹ ಬೇಕು ಇದೋ ನೋಡು ಪೂಷಣ ಬಂದಿರುವನು ವಿಶ್ವಾಮಿತ್ರರು ಪೂಷಣ ದರ್ಶನ ಮಾಡಿದರು ಹಿರಣ್ಯವರ್ಣದ ಕುದುರೆಗಳಂತೆ ಇರುವ ಆಡುಗಳನ್ನು ಕಟ್ಟಿರುವ ಹಿರಣ್ಯಮಯ ರಥದಲ್ಲಿ ಕುಳಿತಿರುವ ಕಪರ್ದಿಯಾದ ಆ ಮಹಾಪುರುಷನನ್ನು ಕಾಣುತ್ತಿದ್ದ ಹಾಗೆಯೇ ದೇಹಾದ್ಯಂತವೂ ಚಕ್ರವೆಲ್ಲವೂ ಹಾರಿಬಿಟ್ಟಿತು ಇನ್ನು ಪೂಷದೇವನ ಪೂಜೆಯು ಮುಗಿಯುತ್ತಿದ್ದ ಹಾಗೆಯೇ ಪ್ರತಿಕೃತಿಗಳೆಲ್ಲವೂ ಎಣ್ಣೆಯು ಮುಗಿದು ಹೋಗುವ ದೀಪಗಳಂತೆ ಅಸ್ತಗಳಾದವು ವಿಶ್ವಾಮಿತ್ರ ದೇಹದಲ್ಲಿ ಪ್ರಾಣಶಕ್ತಿ ಸಂಚಯವಾದು ಅವರಿಗೆ ಚೆನ್ನಾಗಿ ಅರಿವಾಯಿತು ಬೃಹಸ್ಪತಿಯ ಸೆರೆ ಬಿಟ್ಟಿತು ಭೂಷಣು ವಿಶ್ವಾಮಿತ್ರ ಕೃಪಾದೃಷ್ಟಿಯಿಂದ ನೋಡಿ ಬ್ರಹ್ಮರ್ಷಿಗಳಿಗೆ ನನ್ನಿಂದ ಏನಾಗಬೇಕು ಎಂದು ಕೇಳಿದರು ವಿನಯದಿಂದ ಅವರು ಬ್ರಹ್ಮರ್ಷಿ ಪರಿಷತ್ತಿನ ಕೋರಿಕೆಯನ್ನು ಈಡೇರಿಸಬೇಕೆಂದು ಪ್ರಾರ್ಥಿಸಿದರು ಭೂಷಣನು ಸುಪ್ರಸನ್ನನಾಗಿ ಮಂದಹಾಸ ಸುಂದರವಾದನಿಂದ ಹೇಳಿದನು ದೇವಗುರುಗಳು ಹೇಳಿದಂತೆ ಈ ವಿಚಾರದಲ್ಲಿ ಬಂಧ ವಿಮೋಚನೆ ಮಾಡಿ ಮಂತ್ರವನ್ನು ಕೊಡಲಾಗುವುದಿಲ್ಲ ಇದಕ್ಕೆ ನೀವು ಒಪ್ಪಿಗೆಯೋ ಅದು ಕೊಡುವವರೇ ನೀವು ಕೊಡುವುದನ್ನು ನಿಮಗೆ ತೋರಿದಂತೆ ಕೊಡುವಿರಲ್ಲದೆ ನಮಗೆ ತೋರಿದಂತೆ ಕೊಡುವುದೂ ಸರಿ ಇಲ್ಲಿ ನೋಡು ಈಗಿನ ದೇಹವು ಪ್ರಾಣಕೋಶವಾಗಿದೆ ಹೀಗೆ ಪ್ರಾಣಕೋಶವಾದರೆ ನಿನಗೆ ಮೂಲ ಪ್ರಾಣನ ದರ್ಶನವಾಗುವುದು ಆ ಮೂಲ ಪ್ರಾಣನು ದೇಹದೇಹದಲ್ಲಿಯೂ ಇರುವನು ಆತನು ಬಂದು ಕುಳಿತುಕೊಳ್ಳುವವರೆಗೆ ಪ್ರಾಣಿಗರ್ಭದಲ್ಲಿ ದೇಹವು ಬೆಳೆಯುವುದೇ ಇಲ್ಲ ಆತನು ಬರಬೇಕೆಂದು ಸಂಕಲ್ಪ ಮಾಡುತ್ತಿದ್ದ ಹಾಗೆಯೇ ಅಗ್ನಿಶೋಮ ಶಕ್ತಿಗಳು ಕವಲೊಡೆದು ಸ್ತ್ರೀ ಗರ್ಭವನ್ನು ಸೇರಿ ಅಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸುವ ಬಾಹ್ಯದಲ್ಲಿ ಸಮಷ್ಟಿ ಸ್ವರೂಪವಾಗಿರುವ ಈತನೇ ಸವಿತೃ ನಾಮದೇಹದಿಂದ ಸೂರ್ಯನಲ್ಲಿ ನಿಂತು ಸ್ಥಾವರ ಜಂಗಮಗಳಿಗೆ ಜಂಗಮಗಳಿಗೆಲ್ಲ ಆತ್ಮನಾಗಿರುವನು ಆತನು ತನ್ನೊಳಗೆ ನಿಂತು ಎಲ್ಲವನ್ನೂ ನಡೆಸುತ್ತಿರುವುದನ್ನು ಕಂಡು ಆತನ ಇಚ್ಛೆಗೆ ತನ್ನನ್ನು ಒಲಿಸಿಕೊಂಡವನು ಬ್ರಾಹ್ಮಣನಾಗುವನು ಉದಯಾಸಸ್ಥಗಳಲ್ಲಿ ನರಗು ಹಗಲಲ್ಲಿ ಸೂರ್ಯನಲ್ಲಿರುವ ಸಾವಿತ್ರಾಂಶವು ಪ್ರಕಟವಾಗುವುದು ಅದನ್ನು ಗ್ರಹಿಸಿ ತನ್ನಲ್ಲಿ ತುಂಬಿಟ್ಟುಕೊಳ್ಳುವವನು ಬ್ರಾಹ್ಮಣನು ನೋಡು ನೆನಪಿರಲಿ ಮೂರು ಸಂಧೆಗಳಲ್ಲಿ ಗ್ರಹಣ ಮಾಡದೆ ಹೋದರೆ ಮತ್ತೆ ಗ್ರಹಣ ಮಾಡುವುದು ಕಷ್ಟವಾಗುವುದು ಇಷ್ಟಕ್ಕೂ ಸಿದ್ಧವಾಗಿದೆಯಾ ಆಗಬಹುದು ಸರಿ ನೋಡು ಸೂರ್ಯ ಮಂಡಲ ಮಧ್ಯವರ್ತಿ ಬಾಹ್ಯ ಚೊಚ್ಚುಸ್ಸಿನಿಂದ ನೋಡುತ್ತಾ ಅಲ್ಲಿಂದ ಹೊರಡುವ ಆ ಹಿರುಣ್ಮಯ ತೇಜಸ್ಸನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಂಡು ಅದು ದೇಹದಾದ್ಯಂತವೂ ವ್ಯಾಪಿಸುವಂತೆ ಮಾಡು ದೇಹದಲ್ಲಿರುವ ಅಂಗಾಂಗಗಳು ಮಾತ್ರವಲ್ಲ ರೋಮಕೂಪಗಳಿಗಲ್ಲೆಲ್ಲ ಈ ತೇಜಸ್ಸು ತುಂಬಲಿ ಅದು ನಡೆಯುತ್ತಿರುವ ಕಾರ್ಯಗಳೆಲ್ಲ ಈ ತೇಜಸ್ಸಿನಿಂದಲೇ ನಡೆಯುವು ಎಂಬುದು ತಿಳಿಯುತ್ತೆ ಹೀಗೆ ಪಿಂಡಾಂಡದಲ್ಲಿ ನಡೆಯುವಂತೆಯೇ ಬ್ರಹ್ಮಾಂಡದಲ್ಲಿಯೂ ನಡೆಯುವುದು ಈಗ ನಿನಗೆ ಗತೃತ್ವ ಉಂಟೆ ಇಲ್ಲ ಈಗ ಏನು ನೋಡುತ್ತಿರುವೆ ದೇವ ದೇಹವೆಲ್ಲವೂ ಅನಿರ್ವಚನೀಯವಾದ ಪ್ರಕಾಶದಿಂದ ತುಂಬಿರುವುದು ಆ ಪ್ರಕಾಶದ ಮೂಲವಿಲ್ಲದೆ ನೋಡು ಹುಡುಕಿ ನೋಡು ಮೂಲ ನಾಭಿಯಲ್ಲಿದೆ ಅದು ಹೃದಯದಲ್ಲಿ ಪ್ರಕಟವಾಗುತ್ತಿದೆ ಸರಿ ಅದೇ ಅಪಜ್ಯೋತಿ ನೋಡು ಅದು ಉರಿಯುತ್ತಿದ್ದರೂ ಅದರಲ್ಲಿ ಬೆಳಗುರುವುದು ಬೆಳಗುರುವುದೇ ಹೊರತು ಶಾಪವಿಲ್ಲ ಇದು ಬ್ರಾಹ್ಮಣನ ಗುರಿಯಾಗಬೇಕು ಇನ್ನೂ ಹೆಜ್ಜೆ ಮುಂದಿಡು ಸವಿತ್ರ ಮಂಡಲ ನೋಡು ಅಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅಡುಗಿರುವ ಅಂಕುರದಂತೆ ಇತ್ತ ಅಗ್ನಿಮಂಡಲದ ಕೆಂಪು ಅತ್ತ ಸೋಮಂಡಲ ಇತ್ತ ಅಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅಡುಗಿರುವ ಅಂಕುರದಂತೆ ಅಂಕುರದಂತೆ ಇತ್ತ ಅಗ್ನಿಮಂಡಲದ ಕೆಂಪು ಅತ್ತ ಸೋಮ ಮಂಡಲದ ನೀಲಿಗಳ ನಡುವೆ ಸೂಕ್ಷ್ಮವಾಗಿ ಕಾಣುತ್ತಿರುವುದೇ ಸಾವಿತ್ವ ಮಂಡಲ ನೋಡು ನೀನು ನೋಡುತ್ತಲೇ ಅಭಿಮುಖವಾಗಿ ಕಿರಣವನ್ನು ಪ್ರಸರಿಸುವುದು ಆ ಕಿರಣವೇ ಸಾವಿತ್ರುವು ಅದನ್ನು ಹಿಡಿದು ನೀನು ಮೂಲ ಪ್ರಾಣಕ್ಕೆ ತಂದು ಮೂಲ ಪ್ರಾಣದಿಂದ ಮಹಾಪ್ರಾಣಕ್ಕೆ ತಂದು ಅದರಿಂದ ಪ್ರಾಣಮಂಡಲಕ್ಕೆ ತಂದು ಅಲ್ಲಿಂದ ಅದನ್ನು ಉದಾನವಾಯುವ ವಾಯುವಿಗೆ ವಹಿಸು ಆ ಉದಾನವು ಆ ತೇಜಸ್ಸನ್ನು ಶಬ್ದ ಮಾತ್ರವಾಗಿ ಪರಿಣಾಮಗೊಳಿಸಿಗೊಳಿಸಿ ನುಡಿಯುವುದು ಆ ಮಂತ್ರವು ಲೋಕೋದ್ಧಾರ ಮಾಡುವುದು ಎಚ್ಚರಿಕೆ ಅಯೋಗ್ಯನೆಗೆ ಕೊಟ್ಟ ಮಂತ್ರವು ಕೊಟ್ಟವನನ್ನು ಕೊಲ್ಲುವುದು ಪಾತ್ರದಲ್ಲಿ ಕೊಟ್ಟರೆ ಅದು ಎರಡು ಕೊನೆಗಳನ್ನೂ ಕಾಯುವುದು ದೇವ ಅಪಾತನನ್ನು ಅನುಗ್ರಹಿಸುವ ಶಕ್ತಿಯನ್ನು ಈ ಮತಕ್ಕೆ ಕೊಡು ಭಲೇ ವಿಶ್ವಾಮಿತ್ರ ಭಲೇ ಜಾಗರೂಕನಾಗಿರುವ ಆಯಿತು ಹೇಳು ನಿನ್ನ ಬಾಯಿಲೆ ಹೊಟ್ಟು ಈ ಮಾತು ನಿನ್ನದೆಯೇ ಭಲೇ ಭಲೇ ಹೀಗೆ ಆರಂಭದಿಂದ ಅಂತ್ಯದವರೆಗೂ ಸರ್ವ ಭಾವನೆಗಳು ಪ್ರಚೋದಿತಗಳು ಎಂಬುದನ್ನು ಅರಿತು ದೇಹ ಕಾಲ ಆಹಾರ ಸಂಘ ಧರ್ಮಗಳಿಂದ ಪ್ರಚೋದಿತವಾದದ್ದನ್ನು ಬಿಟ್ಟು ಆತ್ಮಹಿತಕ್ಕಾಗಿ ಲೋಕಹಿತಕ್ಕಾಗಿ ಬರುವ ಪ್ರಚೋದನವನ್ನು ಹಿಡಿದು ಕಾರ್ಯ ಮಾಡುವವನು ಬ್ರಾಹ್ಮಣನು ಇಂತಹ ಬ್ರಾಹ್ಮಣನನ್ನು ನಾವು ದೇವತೆಗಳು ಕೂಡ ಬಲಿದಾನದಿಂದ ಆರಾಧಿಸುವವು ಆತನು ಕಾಮವಶನಾಗಿ ಸ್ವಚ್ಛಂದ ವರ್ತಿಯಾಗುವವರೆಗೂ ವಿಶ್ವ ದೇವತೆಗಳೆಲ್ಲರೂ ಆತನ ದೇಹದಲ್ಲಿರುವವರು ನಾವು ಯಾವಾಗಲೂ ಪರೋಕ್ಷ ನಮ್ಮನ್ನು ದರ್ಶನ ಮಾಡಬೇಕೆಂದರೆ ನಮಗೆ ಬಲಿದಾನ ಕೊಡಬೇಕು ನಮ್ಮನ್ನು ಹೊರಕಳ್ಳಬೇಕು ಇದಿಷ್ಟನ್ನು ನಿಯಮವಾಗಿ ಆಚರಿಸಿಕೊಂಡು ನಿನ್ನ ಸಾವಿತ್ರಿ ಮಂತ್ರವನ್ನು ಅನುಷ್ಠಾನ ಮಾಡಿದರೆ ಅದು ಗಾಯತ್ರವಾಗುವುದು ತೃಪ್ತಿಯಾಯಿತೇ ದೇವ ಆಯಿತು ನಿನ್ನ ಅನುಗ್ರಹದಿಂದ ಬ್ರಹ್ಮಶಿತಿಗಳ ಕಾರ್ಯವು ನೆರವೇರಿತು ಆದರೂ ಇದಿಷ್ಟು ಪಾತ್ರರಾದವರ ಮಾತಾಯಿತು ಅಪಾತ್ರರನ್ನು ಅನುಗ್ರಹಿಸುವ ವಿಧಾನವನ್ನು ಹೇಳು ಪುಶನು ದಿಕ್ಕು ದಿಕ್ಕಗಳನ್ನೆಲ್ಲ ಬೆಳಗುವ ನಗೆ ಎನ್ನು ನಕ್ಕ ಬ್ರಹ್ಮಶ್ರೀ ನೋಡಿದೆಯಾ ನಿನ್ನ ಅಂತಸ್ಸಿನವರು ಈ ಕೃತಯುಗದಲ್ಲಿಯೂ ಹುಡುಕಿದರೆ ಒಂದು ನೂರು ಜನ ಸಂಖ್ಯೆ ಹೆಚ್ಚು ಇಂತಹ ನಿನಗೂ ಸಂಶಯವಿದೆ ನೋಡಿದೆಯಾ ಎಲ್ಲಿನವರಿಗೆ ಅಹಂಕಾರವಿರುವುದು ಅಲ್ಲಿನವರಿಗೆ ಸಂಶಯವೂ ಬಿಟ್ಟು ಇದೇ ಹೃದಯ ಗ್ರಂಥಿಯು ಸವತವನ್ನು ಇನ್ನೊಮ್ಮೆ ಧ್ಯಾನ ಮಾಡು ಆ ಹೃದಯ ಗ್ರಂಥಿಯನ್ನು ವಿಸರ್ಜಿಸಿ ಪಾತ್ರರು ಯಾರು ಅಪಾತ್ರರು ಯಾರು ನೋಡು ಎಂದರು ಹೌದು ದೇವಾ ಲೋಕದಲ್ಲಿ ಎಲ್ಲರೂ ಪಾತ್ರರು ಕೆಲವರು ಸಿದ್ಧವಾಗಿದ್ದಾರೆ ಇನ್ನು ಕೆಲವರು ಸಿದ್ಧವಾಗುತ್ತಿದ್ದಾರೆ ಇಕೋ ಇದಾರೋ ಹೇಳುತ್ತಿದ್ದಾರೆ ಜಾತ ಮತ್ತು ಮಾತ್ರ ಗಾಯತ್ರಿ ಎಂದು ಹೌದು ನಿಜ ಹಾಗೆ ಹೇಳಿದವರನ್ನು ದರ್ಶನ ಕೊಡಿ ಎಂದು ಕೇಳು